ಹರಿಕಥಾಮೃತ ಸಾರ ಗುರುಗಳ ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಹಿಂದಿನ ಪದ್ಯಗಳಲ್ಲಿ ಲಿಂಗ ದೇಹಗತ ಸ್ತೂಲ ದೇಹಗತ ಭಗವದ್ ವಿಚಾರವನ್ನು ಹೇಳಿದ್ರು ತತ್ ಚತುರ್ವಿಂಶತಿ ತತ್ವಗಳಲ್ಲಿ ತತ್ವಾಭಿಮಾನಿ ದೇವತೆಗಳಲ್ಲಿ ಇರುವ ಭಗವದ್ ವಿಚಾರವನ್ನು ತಿಳಿಸಿ ಈಗ ಪುರುಷರಲ್ಲಿ ಸ್ತ್ರೀಯರಲ್ಲಿ ಭಗವಂತ ಯಾವ ಯಾವ ರೂಪದಿಂದ ಇದ್ದು ಕಾರ್ಯಗಳನ್ನು ಮಾಡ್ತಾನೆ ಅಂತ ಇಲ್ಲಿ ತಿಳಿಸ್ತಾರೆ ವಾಸುದೇವ ಅನಿರುದ್ಧ ರೂಪದಿ ಪುಂ ಶರೀರದೊಳಿಹನು ಸರ್ವದ ಸ್ತ್ರೀ ಶರೀರದೊಳಿಹನು ಸಂಕರ್ಷಣನು ಪ್ರದ್ಯುಮ್ನ ದ್ವಾಸುಪರ್ಣಶ್ರುತಿವಿನತ ಸರ್ವಾಸು ನಳೆಯ ನಾರಾಯಣನ ಸದುಪಾಸನೆಯ ಗೈವರು ಜೀವನ್ಮುಕ್ತರೆನಿಸುವರು ಜೀವನ್ಮುಕ್ತರು ಅಂತಂದರೆ ಯಾರು ಅಂದರೆ ಅಪರೋಕ್ಷ ಜ್ಞಾನ ಆಗಿದೆ ಪರಮಾತ್ಮನ ದರ್ಶನ ಆಗಿದೆ ಇನ್ನು ಮೋಕ್ಷ ಆಗಿಲ್ಲ ಸುಖ ಪ್ರಾರಬ್ಧವನ್ನು ಅನುಭವಿಸ್ತಾ ಮೋಕ್ಷಕ್ಕಾಗಿ ಕಾಯ್ತಾ ಇರ್ತಾರೆ ಅವರನ್ನು ಜೀವನ್ಮುಕ್ತರು ಅಂತ ಈ ರೀತಿಯ ಕರೆಯದು ಇಲ್ಲಿ ಪುಂ ಶರೀರದೊಳಿಹನು ಸರ್ವದ ವಾಸುದೇವ ಅನಿರುದ್ಧ ರೂಪದೇ ಪುರುಷನ ಶರೀರದಲ್ಲಿ ವಾಸುದೇವ ಮತ್ತು ಅನಿರುದ್ಧ ರೂಪದಿಂದ ಪರಮಾತ್ಮ ಇರ್ತಾನೆ ಅಂತ ವಾನಾಥ್ ಸೂತೆರ್ ದೇವನಾಥ್ ಅಂತ ನಿಷ್ಪತ್ತಿಯನ್ನು ತಿಳಿಸ್ತಾರೆ ವಾ ಅನ್ನೋ ಅಕ್ಷರ ಕರ್ತ ಏಕಾಕ್ಷರ ಕೋಶದಿಂದ ಅವನು ತಿಳಿಯುತ್ತಾನೆ ಸರ್ವಜ್ಞ ಅಂತ ಅರ್ಥ ಸು ಅಂದರೆ ಸಂತತಿಯನ್ನು ಪಡೆಯುತ್ತಾನೆ ದೇವ ಅಂದರೆ ಕ್ರೀಡಿಸುತ್ತಾನೆ ಅಂತ ಆದ್ದರಿಂದ ವಾಸುದೇವ ಅನ್ನೋ ಅರ್ಥ ಅವನು ಸರ್ವಜ್ಞ ಸಂತತಿಯನ್ನು ಹುಟ್ಟಿಸ್ತಾನೆ ಕ್ರೀಡೆಯನ್ನು ಮಾಡ್ತಾನೆ ಈ ವಾಸುದೇವನ ಸನ್ನಿಧಾನ ಪ್ರಯುಕ್ತವಾಗಿ ಪುರುಷ ಸತ್ಸಂತತಿ ಅನ್ನೋ ಲಾಭವನ್ನು ಪಡಿತಾನೆ ಯಾವುದರಿಂದ ಅಂದರೆ ವಾಮದೇವ ಅಂತ ಯಜ್ಞ ಪುರುಷ ಮತ್ತು ಸ್ತ್ರೀ ಮಿಲನದಿಂದ ಶುಕ್ಲಶೋಮಣಿತ ಸಂಬಂಧದಿಂದ ಜೀವ ಸೃಷ್ಟಿಗೆ ಬರ್ತಾನಿಲ್ಲ ಅದು ಹೀಗೆ ವಾಮದೇವ ಯಜ್ಞ ಆ ರೀತಿಯಾಗಿ ಸ್ತ್ರೀಯಲ್ಲಿ ಗರ್ಭಾಧಾನವನ್ನು ಪುರುಷ ಮಾಡ್ತಾನೆ ಆ ಆ ಪುರುಷನಲ್ಲಿ ಈ ರೀತಿಯಾಗಿರ್ತಕ್ಕಂಥ ಶಕ್ತಿಪ್ರದ ಯಾರು ಅಂದರೆ ವಾಸುದೇವ ಮತ್ತು ಅನಿರುದ್ಧ ರೂಪದಿಂದ ಪರಮಾತ್ಮನ ಇರುವಿಕೆ ಅನಿರುದ್ಧ ಅನಿರುದ್ಧಾ ಮುಕ್ತಾಹ ತಾನ್ ದದಾತಿ ಧಾರಯತೀತಿ ಅನಿರುದ್ಧ ಅಂಥೇಳಿ ಜೀವರನ್ನು ಸಂಸಾರ ಭಯದಿಂದ ಮುಕ್ತ ಮಾಡಿ ಪೋಷಿಸೋನಿಗೆ ಅನಿರುದ್ಧ ಈ ಅನಿರುದ್ಧನ ಕಾರ್ಯ ಏನು ಅಂದರೆ ಸ್ಥಿತಿ ಕಾರ್ಯ ಮೋಕ್ಷ ಸಾಧನೆಯೇ ಅನಿರುದ್ಧ ಭಕ್ತರಿಗೆ ಮಾಡತಕ್ಕಂಥ ಸ್ಥಿತಿ ಕಾರ್ಯ ಜೀವನನ್ನು ಸೃಷ್ಟಿ ಮಾಡಿದ ಮೇಲೆ ಅವನಿಗೆ ಸಾಧನೆಯ ಮಾರ್ಗದಲ್ಲಿ ಹಾಕಬೇಕು ಸಾಧನೆಗೆ ನಾನಾ ರೀತಿಯಾಗಿರ್ತಕ್ಕಂಥ ನಿರೋಧ ತಡೆಗಳು ಬರಬಾರ್ದು ಪ್ರತಿಬಂಧಕಗಳು ಬರಬಾರ್ದು ಅಂತಾದರೆ ಆ ರೀತಿಯಾಗಿ ರಕ್ಷಣೆ ಮಾಡ್ತಕ್ಕಂಥವನ್ನೇ ಅನಿರುದ್ಧ ನಿರೋಧ ತನಗೂ ಇಲ್ಲ ಜೀವರು ಉಪಾಸನೆ ನಿರೋಧ ಅಥವಾ ತಡೆಯನ್ನು ತೆಗಿತಾನೆ ಅವರ ಜೀವನ ಯಜ್ಞ ನಿರ್ವಿಘ್ನ ಪರಿಸಮಾಪ್ತಿಗೆ ಅನುಕೂಲಪ್ರದಾನ ಆಗ್ತಾನೆ ಅವನು ಮಾಡುವಂತಹ ಸ್ಥಿತಿ ಕಾರ್ಯ ಅನಿರುದ್ಧ ಆ ಅನಿರುದ್ಧನ ಸನ್ನಿಧಾನ ಇರತಕ್ಕಂಥ ಪುರುಷರು ಸ್ತ್ರೀಯರನ್ನು ದೈಹಿಕವಾಗಿ ಮಾನಸಿಕವಾಗಿ ಹಿಂಸೆ ಮಾಡೋದಿಲ್ಲ ದಾಸಿಯರಂತೆ ಕೀಳಾಗಿ ಕಾಣೋದಿಲ್ಲ ಗೃಹಬಂಧನದಲ್ಲಿ ಇಡೋದಿಲ್ಲ ಸ್ವಾತಂತ್ರ್ಯವನ್ನು ಕೊಟ್ಟು ಅನ್ನ ವಸ್ತ್ರಾದಿಗಳನ್ನು ಕೊಟ್ಟು ಪೋಷಣೆಯನ್ನ ಮಾಡ್ತಾರೆ ಶೀಲ ಸಂರಕ್ಷಣೆಯ ಜವಾಬ್ದಾರಿಯನ್ನು ಕೂಡ ಕೊರ್ತಾರೆ ಅದು ಅವ್ರ ಹಣೆ ಬರ ಅನುಭವಿಸ್ಲಿ ಈ ರೀತಿಯಾಗಿ ಆ ತಾತ್ಸಾರ ಮಾಡಿ ಅವರಿಗೆ ನೋವುಂಟಾಗದಂತೆ ಆಗುವಂತೆ ಮಾಡೋದೇ ಇಲ್ಲ ಇದೆಲ್ಲ ಪ್ರೇರಣೆ ಪುರುಷನಿಗೆ ಸ್ತ್ರೀಯರನ್ನು ಅನ್ನ ವಸ್ತ್ರಾದಿಗಳನ್ನು ಕೊಟ್ಟು ರಕ್ಷಣೆ ಮಾಡೋದಿರಲಿ ಶೀಲ ಅಥವಾ ಚಾರಿತ್ರ್ಯ ಹೀನ ಆಗದೇ ಇದ್ದಂಗೆ ಎಲ್ಲ ರೀತಿಯಾಗಿ ರಕ್ಷಣೆ ಕೊಡೋದು ಈ ರೀತಿ ಎಲ್ಲ ಮಾಡಬೇಕು ಅಂತಾದರೆ ಅವನಿಗೆ ಒಳಗಿದ್ದು ಶಕ್ ಶಕ್ತಿಪ್ರದನಾಗಿರ್ತಕ್ಕಂಥವನು ಅನಿರುದ್ಧ ರೂಪಿ ಪರಮಾತ್ಮ ಪರಮಾತ್ಮ ವಾಸುದೇವ ಮತ್ತು ಅನಿರುದ್ಧ ರೂಪದಿಂದ ಪುರುಷರಲ್ಲಿದ್ದು ಸತ್ಸಂತತಿಯನ್ನೂ ಕೊಡ್ತಾನೆ ಈ ರೀತಿಯಾಗಿ ಆ ಸ್ತ್ರೀಗೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯಾಗಿರ್ತಕ್ಕಂಥ ಅನುಕೂಲಗಳನ್ನು ರಕ್ಷಣೆಯ ಜವಾಬ್ದಾರಿಯನ್ನು ಕೂಡ ಆ ಪುರುಷ ಹೊರುವಂತೆ ಅವನಲ್ಲಿ ಪ್ರೇರಣೆ ಮಾಡತಕ್ಕಂಥದ್ದು ಅನಿರುದ್ಧ ರೂಪ ಹೀಗೆ ಪುರುಷರ ಶರೀರದಲ್ಲಿ ವಾಸುದೇವ ಮತ್ತು ಅನಿರುದ್ಧ ರೂಪದಿಂದ ಪರಮಾತ್ಮನೇ ಇದ್ದು ಆಯಾ ಜೀವನ ಯೋಗ್ಯತಾನುಸಾರ ಪ್ರವೃತ್ತಿಯನ್ನು ಮಾಡಿಸಿ ಸಂತತಿ ಮತ್ತು ಈ ರೀತಿಯಾಗಿರ್ತಕ್ಕಂಥ ಗರ್ಭಧಾನ ಇರ್ಬೋದು ಶೀಲ ಸಂರಕ್ಷಣೆ ಇರ್ಬೋದು ಅನ್ನ ವಸ್ತ್ರಾದಿಗಳನ್ನು ಕೊಟ್ಟು ಪೋಷಣೆ ಮಾಡೋದಿರ್ಬೋದು ಹೀಗೆಲ್ಲ ಕಾರ್ಯಗಳನ್ನು ಮಾಡತಕ್ಕಂಥವ್ರು ಪುರುಷ ನಾನು ಅಂತ ಜಂಬ ಪಡೋ ಇಲ್ಲ ಅಲ್ಲಿ ವಾಸುದೇವ ಮತ್ತು ಅನಿರುದ್ಧ ರೂಪದಿಂದ ಪರಮಾತ್ಮ ಇದ್ದು ನಮಗೆ ಯಾವ್ಯಾವ ಕಾಲದಲ್ಲಿ ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಆಪತ್ತುಗಳು ಬರುತ್ತೆ ಅದಕ್ಕೆ ಯಾವ ರೀತಿಯಾಗಿ ರಕ್ಷಣೆ ಮಾಡಬೇಕು ಅಂತ ಆ ಪುರುಷನನ್ನು ನಿಮಿತ್ತ ಮಾಡಿ ಮಾಡಿಸೋನು ಯಾರು ಅಂತ ವಾಸುದೇವ ಮತ್ತು ಅನಿರುದ್ಧ ಅದೇ ರೀತಿಯಾಗಿ ಸ್ತ್ರೀ ಶರೀರದೊಳಹನು ಸಂಕರ್ಷಣನು ಪ್ರದ್ಯುಮ್ನ ಸ್ತ್ರೀಯರ ಶರೀರದಲ್ಲಿ ಸಂಕರ್ಷಣ ಮತ್ತು ಪ್ರದ್ಯುಮ್ನ ರೂಪಗಳಿಂದ ಪರಮಾತ್ಮನೇ ಇರ್ತಾನೆ ಭಕ್ತರ ಪಾಪಗಳನ್ನು ಕಳೆಯೋದ್ರಿಂದ ಸಂಕರ್ಷಣಾತ್ ದುರಿತಾನಿ ಭಕ್ತೆಭ್ಯ ಸಂಕರ್ಷತಿ ಅಪಕರ್ಷಯತಿ ಸಂಕರ್ಷಣಾತ್ ಭಕ್ತರ ಪಾಪಗಳನ್ನು ಕಳೆಯೋದ್ರಿಂದ ಸಂಕರ್ಷಣ ಆ ಸಂಕರ್ಷಣ ರೂಪಿ ಪರಮಾತ್ಮನ ಸನ್ನಿಧಾನ ಪ್ರತಿವ್ರತ ಪ್ರತಿವೃತ್ತ ಸ್ತ್ರೀ ಪುರುಷನ ಮಾತುಗಳನ್ನು ಕೇಳ್ತಾಳೆ ಅದೇ ರೀತಿಯಾಗಿ ಆ ಪುರುಷನ ಪಾಪಗಳನ್ನು ಕಳೆಯುವಂತಹ ಸಾಮರ್ಥ್ಯವು ಕೂಡ ಸ್ತ್ರೀಗೆ ಅದೇ. ಸ್ತ್ರೀ ತಾನು ಧರ್ಮಾನುಷ್ಠಾನದಲ್ಲಿ ಪ್ರವರ್ತನೆಯನ್ನು ಮಾಡಿದ್ಲು ಅಂತ ಶಾಸ್ತ್ರ ಶ್ರವಣಾದಿಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ಲು ಅಂತಾದರೆ ವಿಹಿತ ಯಾವುದು ನಿಷಿದ್ಧ ಯಾವುದು ಎಲ್ಲವನ್ನು ತಿಳ್ಕೊಂಡು ಮನೆಯ ಮನೆಯನ್ನೇ ಉದ್ಧಾರ ಮಾಡ್ತಾಳೆ ಅದಕ್ಕೆ ಉಭಯ ಕುಲ ತಾರಿಣಿ ಅಂತ ಶ್ರೀಮದ್ ಆಚಾರ್ಯರು ಸ್ತ್ರೀಯರನ್ನು ಉಲ್ಲೇಖ ಮಾಡ್ತಾರೆ ಶಾಸ್ತ್ರ ಶ್ರವಣಾದಿಗಳನ್ನು ಮಾಡಿ ಇಡಿ ಏಳು ಕುಲವನ್ನೆ ಉದ್ಧಾರ ಮಾಡುವಂತಹ ಪವಿತ್ರ ಸಾಮರ್ಥ್ಯ ಹುಟ್ಟಿದ ಮನೆ ಗಂಡನ ಮನೆ ಎರಡೂ ಕಡೆ ಕೂಡ ಈ ರೀತಿಯಾಗಿ ಅವಳಿಗೆ ಆ ರೀತಿಯಾಗಿ ಸಾಮರ್ಥ್ಯ ಬಂದಿದ್ದು ಹೇಗೆ ಭಗವಂತನ ಸತ್ಕಥಾ ಶ್ರವಣ ಮಾಡೋದು ಧರ್ಮ ಮಾರ್ಗದಲ್ಲಿ ತಾನು ನಡೆಯೋದು ಮಕ್ಕಳಿಗೆ ಸಂಸ್ಕಾರವನ್ನು ಕೊಡೋದು ಗಂಡನನ್ನು ಧರ್ಮ ಮಾರ್ಗದಲ್ಲಿ ಪ್ರೇರಣೆ ಮಾಡಿ ಕರ್ಕೊಂಡು ಹೋಗೋದು ಮೊದಲಿಗೆ ಗಂಡನಿಗೆ ಆ ಸಹಜವಾಗಿ ಸ್ವರೂಪಭೂತವಾಗಿ ಆ ಗುಣಗಳಿದ್ದರೆ ಸರಿ ಅಕಸ್ಮಾತ್ ಅದು ಇರಲಿಲ್ಲ ಅಂತಾದರೂ ತಾನು ಧರ್ಮಕರ್ಮಗಳನ್ನು ಆಚರಣೆ ಮಾಡಿ ಪಾತಿವೃತ್ಯದ ಆ ಬಲದಿಂದ ಆ ಪುರುಷನನ್ನು ಕೂಡ ತಿದ್ದಿ ಸನ್ಮಾರ್ಗದಲ್ಲಿ ಸಂಸ್ಕಾರ ಭರಿತವಾಗಿ ಯಾವ ರೀತಿಯಾಗಿ ಇರಬೇಕು ಅಂತ ಮಾರ್ಗದರ್ಶನ ಮಾಡ್ತಾಳೆ ಹೀಗೆ ಉಭಯ ಕುಲತಾರಣಿ ತಾನು ಜನಿಸಿರ್ತಕ್ಕಂಥ ತಂದೆಯ ಮನೆಯಾಯಿತು ತಾನು ಹೊಕ್ಕಿರತಕ್ಕಂಥ ಗಂಡನ ಮನೆ ಎರಡನ್ನೂ ಕೂಡ ಉದ್ಧಾರ ಮಾಡುವಂಥ ವಿಶೇಷ ಸಾಮರ್ಥ್ಯ ಸ್ತ್ರೀಗೆ ಹೇಗೆ ಬಂತು ಅಂತ ಕೇಳಿದ್ರೆ ಅಲ್ಲಿ ಸಂಕರ್ಷಣ ಮತ್ತು ಪ್ರದ್ಯುಮ್ನ ರೂಪದಿಂದ ಭಗವಂತನೇ ಇರ್ತಾನೆ ಪ್ರಕೃಷ್ಟಂ ಜ್ಯುಮ್ನಂ ಕಾಂತಿರ್ಧನಂ ಚ ಯಸ್ಮಾದಿತಿ ಪ್ರದ್ಯುಮ್ನ ಒಳ್ಳೆಯ ಕಾಂತಿ ಧನ ಸಂಪತ್ತುಗಳನ್ನು ನೀಡ್ತಕ್ಕಂಥವನು ಪ್ರದ್ಯುಮ್ನ ಅಂದ್ ಮನ್ಮಥನಲ್ಲಿ ಅವಿಷ್ಟನಾಗಿರ್ತಕ್ಕಂಥ ಪ್ರದ್ಯುಮ್ನ ಸ್ತ್ರೀಗತಃ ಸದಾ ಅಂತ ಸ್ತ್ರೀಯರಲ್ಲಿ ಸನ್ನಿಹಿತನಾಗಿರೋದ್ರಿಂದ ಸ್ತ್ರೀಯರಲ್ಲಿ ವಿಶೇಷವಾಗಿರ್ತಕ್ಕಂಥ ಸೌಂದರ್ಯ ಆಕರ್ಷಣಕ ಶಕ್ತಿ ಇವೆಲ್ಲವೂ ಕೂಡ ಕಾರಣ ಆಗಿತ್ತು ಅಲ್ಲಿ ಪ್ರದ್ಯುಮ್ನ ಸನ್ನಿಧಾನದಿಂದ ಹೀಗೆ ವಾಸುದೇವ ಅನಿರುದ್ಧ ಪುಂ ಶರೀರದೊಳಿಹನು ಸರ್ವದ ಸ್ತ್ರೀ ಶರೀರದೊಳಿಹನು ಸಂಕರ್ಷಣನು ಪ್ರದ್ಯುಮ್ನ ಈ ಸರ್ವದ ಅನ್ನ ಓಂ ಶರೀರದೊಳಗೂ ಸರ್ವದಾ ವಾಸುದೇವ ಅನಿರುದ್ಧ ಇರ್ತಾರೆ ಅಂತ ಹಚ್ಕೋಬೇಕು ಸ್ತ್ರೀ ಶರೀರದೊಳಗೆ ಸಂಕರ್ಷಣ ಪ್ರತ್ಯುಮ್ನ ಸರ್ವದಾ ಇರ್ತಾರೆ ಮುಂದೆ ಹೇಳ್ತಾರೆ ದ್ವಾಸುಪರಣಾ ಶ್ರುತಿ ವಿನುತ ಇಂತಹ ಪರಮಾತ್ಮ ದ್ವಾಸುಪೂರ್ಣ ಅದೊಂದು ಶ್ರುತಿ ವಾಕ್ಯ ಅದರಿಂದ ವಿನುತ ಸ್ತುತ್ಯನಾಗಿರ್ತಕ್ಕಂಥವನು ದ್ವಾಸುಪರ್ಣ ಸಯುಜ ಸಖಾಯ ಸಮಾನ ವೃಕ್ಷಂ ಪರಿಶಸ್ವಜಾತೆ ತಯೋರಣ್ಯ ಪಿಪ್ಪಲಂ ಸ್ವವೃ ಸ್ವಾದ್ವತ್ತಿಹಿ ಅನಶ್ನನ್ಯೋ ಅಭಿಚಾಕ ಶೀತೆಯ ಒಂದೇ ಮರದಲ್ಲಿ ಜೀವ ಮತ್ತು ಪರಮಾತ್ಮ ಅಂತ ಎರಡು ಜೋಡಿ ಹಕ್ಕಿಗಳು ವಾಸ ಮಾಡ್ತವೆ ಆ ಜೀವಾಕ್ಯ ಪಕ್ಷಿ ಮರದ ಹಣ್ಣನ್ನು ತಿಂದು ಸೊರಗತ್ತೆ ಪರಮಾತ್ಮ ಪಕ್ಷಿ ತಿನ್ನದೇ ಇದ್ದರೂ ಕೂಡ ಅದು ಬಲಿತಾ ಇದೆ ದಷ್ಟಪುಷ್ಟವಾಗಿದೆ ಹಣ ತಿಂದ ಬಡವಾಗೈತೆ ತಿನ್ನದ ಹಕ್ಕಿ ಬಲಿತೈತಣ್ಣ ಅಂತ ಪುರಂದರದಾಸರು ಹೇಳ್ದಂಗೆ ಆ ಜೀವಾಕ್ಯ ಪಕ್ಷಿ ಕರ್ಮದ ಫಲವನ್ನು ಅಂದ್ರೆ ಆಮರದ ಮರದ ಹಣ್ಣು ಅದನ್ನು ತಿಂದು ತಿಂದು ಕೂಡ ಸೊರಗ್ತಾ ಇದೆ ಕರ್ಮದ ಫಲವನ್ನು ಉಣದೇ ಇರತಕ್ಕಂಥ ಪರಮಾತ್ಮನ್ನು ಹಾಕಿ ತಿನ್ನದೇ ಇದ್ರೂ ಕೂಡ ಬಲಿತಾ ಇದೆ ಬೆಳೀತಾ ಇದೆ ಈ ಶ್ರುತಿಯಲ್ಲಿ ಜೀವರ ದುಷ್ಕರ್ಮ ಫಲವಾಗಿರ್ತಕ್ಕಂಥ ದುಃಖವನ್ನು ಜೀವರು ಉಂಡು ಸೊರಕ್ತಾರೆ ಪರಮಾತ್ಮ ಉಣದೇ ನಲಿತಾನೆ ಈ ರೀತಿಯಾಗಿ ಹೊಗಳಲ್ಪಡುವವನು ಸ್ತುತು ತ ವಿಶೇಷವಾಗಿ ಸ್ತುತ್ಯನಾಗಿರ್ತಕ್ಕಂಥವನು ಪರಮಾತ್ಮ ಸರ್ವಾಸು ನಿಲಯ ನಾರಾಯಣ ಭೂತ ವಾಸೋ ವಾಸುದೇವ ಸರ್ವಾಸು ನಿಲೆಯೋ ನಲಹ ಅಂಥೇಳಿ ವಿಷ್ಣು ಸಹಸ್ರನಾಮದಲ್ಲಿ ಹೇಳ್ದಂಗೆ ಸರ್ವಾಸು ನಿಲಯ ಪರಮಾತ್ಮ ಎಲ್ಲರಿಗೂ ಕೂಡ ಆಶ್ರಯನಾಗಿರ್ತಕ್ಕಂಥವನು ಮುಕ್ತ ಮುಕ್ತರು ಎಲ್ಲರಿಗೂ ಕೂಡ ಬ್ರಹ್ಮಾದಿ ದೇವತೆಗಳಿಂದ ಹಿಡಿದು ತೃಣಜೀವರ ಪರ್ಯಂತ ಎಲ್ಲರ ಇಂದ್ರಿಯಗಳು ಕೂಡ ಪರಮಾತ್ಮನ ಇಂದ್ರಿಯಗಳಲ್ಲಿ ಅಂತರ್ಗತವಾಗಿ ಸುರಕ್ಷಿತವಾಗಿರುತ್ತೆ ಭಗವಂತನೇ ಈ ರೀತಿಯಾಗಿ ಎಲ್ಲರಲ್ಲೂ ಅಂತರ್ಯಾಮಿಯಾಗಿದ್ದು ಎಲ್ಲರನ್ನೂ ಕೂಡ ಎಲ್ಲ ರೀತಿಯಿಂದ ರಕ್ಷಣೆಯನ್ನು ಮಾಡ್ತಾನೆ ಪ್ರತಿಯೊಬ್ಬ ಮಾನವರು ಅವರು ಪುರುಷರೇ ಆಗಲಿ ಸ್ತ್ರೀಯರೇ ಆಗಲಿ ದೇಹದ ಬಲ ಮತ್ತು ಎಡ ಪಾರ್ಶ್ವಗಳಲ್ಲಿ ಚತುರ್ಮೂರ್ತಾತ್ಮಕವಾಗಿರ್ತಕ್ಕಂಥ ಭಗವಂತನ ಚಿಂತನೆಯನ್ನು ತಿಳಿಸ್ತಾರೆ ಪುರುಷರಿಗೆ ಬಲಭಾಗ ಪುರುಷ ಅಂತ ಎಡಭಾಗ ಸ್ತ್ರೀ ಅಂತ ಪುರುಷ ನಾಡಿಗಳು ಈ ರೀತಿಯಾಗಿ ಮುಂದೆ ಹಿಡಿತೀವಿ ಅದೇ ರೀತಿಯಾಗಿ ಸ್ತ್ರೀಯರ ಎಡಭಾಗ ಪುರುಷ ಭಾಗ ಬಲಭಾಗ ಸ್ತ್ರೀ ಭಾಗ ಅಂತ ಈ ರೀತಿಯಾಗಿ ನಾಡಿಗಳನ್ನು ವಿಭಾಗ ಮಾಡಬೇಕಾದ್ರೆ ಮೂವತ್ತಾರು ಸಾವಿರ ಪುರುಷ ನಾಡಿಗಳು ಮೂವತ್ತಾರು ಸಾವಿರ ಸ್ತ್ರೀನಾಡಿಗಳು ಅಂತ ಹಾಗೆ ಹೀಗೆ ಪುರುಷರ ಬಲಭಾಗದಲ್ಲಿ ವಾಸುದೇವ ಮತ್ತು ಅನಿರುದ್ಧ ರೂಪಗಳನ್ನು ಎಡಭಾಗದಲ್ಲಿ ಸಂಕರ್ಷ ಪ್ರದ್ಯುಮ್ನ ರೂಪಗಳನ್ನು ಇನ್ನೊಂದು ರೀತಿಯಾಗಿ ಧ್ಯಾನ ಮಾಡಬೇಕು ಅಂತ ವ್ಯಾಖ್ಯಾನಕಾರಲ್ಲಿ ತಿಳಿಸ್ತಾರೆ ಮೂಲರೂಪಿ ನಾರಾಯಣ ಸಮಸ್ತ ಜೀವರಲ್ಲೇ ಪ್ರಾಣಗಳಲ್ಲಿ ವಾಸನಾಗಿದಾನೆ ಸರ್ವಾಸು ನಿಲಯ ಸರ್ವ ಅಂದರೆ ಸಮಸ್ತ ಜೀವರ ಅಸು ಅಂದರೆ ಪ್ರಾಣಗಳಲ್ಲಿ ನಿಲಯ ಅಂತ ಹೇಳಿದರೆ ಆವಾಸನಾಗಿರ್ತಾನೆ ಭಗವಂತ ಬ್ರಹ್ಮಾದಿ ಜೀವರಿಂದ ಹಿಡಿದು ತೃಣಜೀವರ ಪರ್ಯಂತ ಎಲ್ಲರಿಗೂ ಕೂಡ ಲಯಕರ್ತೃ ಅಂತಾದರೆ ಪರಮಾತ್ಮ ಪರಮಾತ್ಮನ ಅಂಗಗಳಿಂದ ಸೃಷ್ಟಿಗೆ ಬಂದಿರತಕ್ಕಂಥ ಜೀವರು ಆಯಾಯ ಸ್ಥಾನಗಳಲ್ಲೇ ಇದ್ದು ಲಯವನ್ನು ಹೊಂದುತ್ತಾರೆ ಮುಖಾದಿಂದ್ರಶ್ಚ ಅಗ್ನಿಶ್ಚ ಪ್ರಾಣವಾಯು ರಜಾ ಏತ ಇತ್ಯಾದಿ ಎಲ್ಲ ಹೇಳೋಂಗೆ ಆಯಾ ದೇವತೆಗಳು ಪರಮಾತ್ಮನ ಯಾವ ಯಾವ ಅವಯವಗಳಿಂದ ಸೃಷ್ಟಿಗೆ ಬಂದಿರ್ತಾರೋ ಕೊನೆಗೆ ಲಯಕಾಲದಲ್ಲಿ ಅಲ್ಲಲ್ಲೇ ಲಯವನ್ನು ಹೊಂದುತ್ತಾರೆ ಸಂಸಾರಾವಸ್ಥೆಯಲ್ಲಿ ಅಲ್ಲೇ ಇದ್ದು ಪರಮಾತ್ಮನನ್ನು ವಿಶೇಷವಾಗಿ ಉಪಾಸನೆಯನ್ನು ಕೂಡ ಮಾಡ್ತಾರೆ ಅಂತಹ ಸರ್ವಾ ಸುನಾಗಿರ್ತಕ್ಕಂಥ ಶ್ರೀಮನ್ನಾರಾಯಣ ದೇಹಾದ್ಯಂತ ಸಮಗ್ರನಾಗಿ ಅಂತರ್ ಬಹಿಷ್ಚ ತತ್ಸರ್ವಂ ಅಂತ ಹೇಳಿ ವ್ಯಾಪ್ತನಾಗಿದ್ದು ದ್ವಾಸುಪೂರ್ಣ ಶ್ರುತಿ ಪ್ರತಿಪಾದ್ಯನಾಗಿದ್ದಾನೆ ಭಗವಂತ ಅಂತ ಈ ದ್ವಾಸುಪೂರ್ಣ ಅನ್ನೋ ಶ್ರುತಿ ಏನಿದೆ ಇದು ತರ್ವಣ ಉಪನಿಷತ್ತಿನ ಒಂದು ಮಂತ್ರ ಈ ರೀತಿ ಸದುಪಾಸನೆಯೈಯುವವರು ಜೀವನ್ಮುಕ್ತರೆನಿಸುವರು ಭಗವಂತ ಸಂಕಷಣ ಪ್ರದ್ಯುಮ್ನ ಮತ್ತು ವಾಸುದೇವ ಅನಿರುದ್ಧ ರೂಪಗಳಿಂದ ಸ್ತ್ರೀಯರಲ್ಲಿ ಮತ್ತು ನಾರಾಯಣ ರೂಪದಿಂದ ಸ್ತ್ರೀ ಪುರುಷರು ಅಂತ ಹೇಳಿದ್ರೆ ಇದ್ದು ಎಲ್ಲ ಇಂದ್ರಿಯಗಳನ್ನೂ ಎಲ್ಲರ ಇಂದ್ರಿಯಗಳನ್ನೂ ಕೂಡ ಅದು ಯಾವತ್ತೂ ಹಾಳಾಗದೇ ಇದ್ದಂಗೆ ಅದನ್ನು ಜೋಪಾನವಾಗಿ ಸಂರಕ್ಷಣೆಯನ್ನು ಮಾಡಿ ಆಯಾ ಇಂದ್ರಿಯಗಳಿಂದ ಆಗ್ತಕ್ಕಂಥ ಕರ್ಮಗಳನ್ನು ಆಯಾ ಜೀವರ ಸ್ವರೂಪಯೋಗ್ಯತೆಯಂತೆ ಮಾಡಿ ಮಾಡಿಸಿ ಫಲಗಳನ್ನು ಅವರವ್ರಿಗೆ ಉಣಿಸ್ತಾನೆ ತಾನು ಉಣ್ಣಲ್ಲ ತಾನು ತನ್ನ ಅಪ್ರಾಕೃತವಾಗಿರ್ತಕ್ಕಂಥ ಸ್ವಾತ್ರಸವನ್ನು ತಾನು ಸವಿತಾನೆ ಈ ರೀತಿಯಾಗಿ ಉಪಾಸನೆ ಮಾಡಿದರೆ ಅದು ಸದುಪಾಸನೆ ದೇವತೆಗಳಿಗೆ ಅವರಿಗೆ ಯೋಗ್ಯವಾಗಿರ್ತಕ್ಕಂಥ ಅಪ್ರಾಕೃತವಾಗಿರ್ತಕ್ಕಂಥ ರಸವಿಶೇಷವನ್ನು ಅವರಿಗೆ ಉಣಿಸ್ತಾನೆ ತಾನು ಸ್ವಾಕ್ಯರಸವನ್ನು ಸ್ವೀಕಾರ ಮಾಡ್ತಾನೆ ಜೀವರಿಗೆ ಅವರಿಗೆ ಯೋಗ್ಯವಾಗಿರ್ತಕ್ಕಂಥ ಪ್ರಾಕೃತ ರಸವನ್ನು ಉಣಿಸ್ತಾನೆ ಈ ರೀತಿಯಾಗಿ ಉಪಾಸನೆ ಮಾಡಿದರೆ ಅದು ಸದುಪಾಸನೆ ಈ ಉಪಾಸನೆ ಈ ರೀತಿಯಾಗಿ ಮಾಡ್ತಕ್ಕಂಥವರು ಸ್ತ್ರೀ ಪುರುಷ ಶರೀರಗಳಲ್ಲಿ ಯಾವತ್ತೂ ಆಸಕ್ತರಾಗದೆ ಅನುರಾಗವನ್ನು ತೋರದೆ ಅವುಗಳಲ್ಲಿರ್ತಕ್ಕಂಥ ಭಗವದ್ ಭಗವದ್ರೂಪ ಚಿಂತನೆಯಿಂದ ಅಪರೋಕ್ಷ ಜ್ಞಾನವನ್ನು ಪಡೆದು ಜೀವನ್ ಒಂದು ಸ್ತ್ರೀ ಅಥವಾ ಪುರುಷ ಪುರುಷರಿಗೆ ಸ್ತ್ರೀಯ ಮೇಲೆ ಸ್ತ್ರೀಯರಿಗೆ ಪುರುಷರ ಮೇಲೆ ಅನುರಾಗ ಸೆಳೆತ ಇದೆಲ್ಲೇ ಇರುತ್ತೆ ಈ ರೀತಿಯಾಗಿ ಚಿಂತನೆ ಬಂದರೆ ಯಾರಿಗೂ ಯಾರ ಮೇಲೂ ಅನವಶ್ಯಕವಾಗಿ ಆಕರ್ಷಣೆ ಅನ್ನೋದು ಬರೋದೇ ಇಲ್ಲ ಅವರವರ ನಿಯತ ಪತ್ನಿಯರು ಪತಿಗಳನ್ನು ಬಿಟ್ಟರೆ ಉಳಿದ ಮೇಲೆ ಉಳಿದ ಜನಾಂಗದ ಮೇಲೆ ಈ ರೀತಿಯಾಗಿರ್ತಕ್ಕಂಥ ಭಾವ ಮೂಡೋದೇ ಇಲ್ಲ ಅಲ್ಲಿ ಪುರುಷರಲ್ಲಿ ವಾಸುದೇವ ಮತ್ತು ಅನಿರುದ್ಧ ರೂಪದಿಂದ ಪರಮಾತ್ಮನೇ ಇದ್ದು ಅವರ ಅಂಗಾಂಗದಿಂದ ಏನೆಲ್ಲ ಕಾರ್ಯಗಳಾಗಬೇಕೋ ಒಬ್ಬ ಪುರುಷ ಏನೆಲ್ಲ ಮಾಡಬೇಕು ಅಂತ ಶಾಸ್ತ್ರ ಹೇಳಿದೆಯೋ ಆಯಾ ಜೀವನ ಸ್ವರುಪಯೋಗ್ಯತೆಯಂತೆ ಮಾಡಿ ಮಾಡಿಸ್ತಾನೆ ಅದೇ ರೀತಿಯಾಗಿ ಸಂಕರ್ಷಣ ಮತ್ತು ಪ್ರತ್ಯುಮ್ನ ರೂಪದಿಂದ ಸ್ತ್ರೀಯರ ಶರೀರದೊಳಗೆ ಭಗವಂತ ಇದ್ದು ಸೌಂದರ್ಯಪ್ರದತ್ವ ಸೌಂದರ್ಯವನ್ನು ಸ್ತ್ರೀಗೆ ಕೊಟ್ಟು ಆಕರ್ಷಕ ವ್ಯಕ್ತಿತ್ವವನ್ನು ಕೊಟ್ಟು ಆಯಾ ಜೀವರ ಸ್ವರೂಪ ಯೋಗ್ಯತೆಯಂತೆ ಪಾತಿವೃತ್ಯ ಧರ್ಮ ಮೊದಲಾಗಿರ್ತಕ್ಕಂಥದ್ದನ್ನು ನಿಯಮನ ಮಾಡ್ತಕ್ಕಂಥವನು ಭಗವಂತನೇ ಈ ರೀತಿಯಾಗಿ ಉಪಾಸನೆ ಮಾಡಿದ್ರೆ ಜೀವನ್ಮುಕ್ತರು ಅಂತ ಅಪರೋಕ್ಷ ಜ್ಞಾನ ಸಿಗತ್ತೆ ಸುಖ ಪ್ರಾರಬ್ಧ ಹೋಗ ಮುಂದ ಪರಂಪರೆಯಲ್ಲಿ ಮೋಕ್ಷವೂ ಕೂಡ ಪ್ರಾಪ್ತಿಯಾಗ್ತಾ ಇದೆ ಆದ್ದರಿಂದ ಈ ರೀತಿಯಾಗಿ ಉಪಾಸನೆ ಮಾಡಿದರೆ ಅದೇ ಸದುಪಾಸನೆ ಹೀಗೆ ಸಾಮಾನ್ಯವಾಗಿ ಒಂದು ಶರೀರ ಪುರುಷ ಶರೀರ ಸ್ತ್ರೀ ಶರೀರ ಒಂದು ವ್ಯಕ್ತಿಯನ್ನು ನೋಡಿದಾಗ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತನನ್ನು ಯಾವ ರೀತಿಯಾಗಿ ಚಿಂತನೆ ಮಾಡಬೇಕು ಈ ರೀತಿಯಾಗಿ ಚಿಂತನೆ ಮಾಡೋದರಿಂದ ಜೀವನ್ಮುಕ್ತ ಅಂತ ಕರೆಸ್ಕೊಂಡು ಸುಖ ಪ್ರಾರಬ್ಧ ಭೋಗದ ನಂತರ ಮೋಕ್ಷ ಆಗತ್ತೆ ಅನ್ನೋದು ಒಂದಾದರೆ ಅವನಿಗೆ ವಿಷ್ಣುವಿನ ಛಲ ಪ್ರತಿಮೆ ಈ ರೀತಿಯಾಗಿರ್ತಕ್ಕಂಥ ಅನುಸಂಧಾನ ಬರುತ್ತೆ ಅದು ಸದುಪಾಸನೆ ಅಂತಾಗತ್ತೆ ಮಾನಸಿಕ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳಿಕ್ಕೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಉಪಾಸನೆ ಅತ್ಯಂತ ಯೋಗ್ಯವಾದದ್ದು ಅಂತ ಈ ಪದ್ಯದಲ್ಲಿ ತಿಳಸ್ತಾರೆ ಶ್ರೀಕೃಷ್ಣ ಅರ್ಪಣಮಸ್ತು